ಬೆಂಗಳೂರಿನ ಇಬ್ಬರು ಸಂಗೀತ ರಚಿಕರು ದುಷ್ಟಬುದ್ದಿ ಸೂರಪ್ಪ ಸೂರಪ್ಪನವರು ಸರಕಾರದ ಮುದ್ರಣಾಲಯದಲ್ಲಿ ಗುಮಾಸರಾಗಿದ್ದರು ಇದು ಆತನನ್ನು ಕುರಿತ ಸಂಗತಿಗಳಲ್ಲಿ ಕಡಿಯದಾಗಿ ಹೇಳಬಹುದಾದದ್ದು ಮೊದಲ ಮೊದಲನೆಯದಾಗಿ ಹೇಳಬೇಕಾದ ಮಾತು ಆತ ಸಾಧು ಸಜ್ಜನರಲ್ಲಿ ಗಣ್ಯನಾಗತಕ್ಕವನ್ ಎಂಬುದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯವಿದೆ ಅದರ ಪಕ್ಕದಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಭಜನ ಮಂದಿರ ಆ ಸಂಸ್ಥೆಯ ಆಶ್ರಯದಾತರು ಆ ಪ್ರದೇಶದಲ್ಲಿಯೇ ಇರುವ ಒಬ್ಬ ಸಾಹುಕಾರರೆಂದು ಕೇಳಿದ್ದೇನೆ ಆ ಭಜನಾ ಮಂದಿರದ ಕಾರ್ಯ ನೇತೃತ್ ನೇತೃ ಸೂರಪ್ಪನವರು ಶನಿವಾರ ಸಂಜೆ ಆ ಮಂದಿರದ ಭಜನೆ ಮೆರವಣಿಗೆ ಹೊರಟಿದ್ದು ಚಿಕ್ಕಪೇಟೆಯ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿದ್ದವರಿಗೆ ಕೇಳಿ ಬರುತ್ತಿತ್ತು ಸೂರಪ್ಪನವರ ಧ್ವನಿಯ ಪ್ರಭಾವದಿಂದ ಸೂರಪ್ಪನವರಿಗೆ ಸಂಗೀತ ಶಾಸ್ತ್ರದ ಮುಖ್ಯ ಮುಖ್ಯಾಂಶಗಳು ಪರಿಚಯವಾಗಿದ್ದವು ಅವರ ಕಂಠಧ್ವನಿ ಹಾಡಿ ಹಾಡಿ ಪಕ್ವವಾಗಿತ್ತು ಒಂದು ಕೀರ್ತನೆಯನ್ನೇ ಆಗಲಿ ಶ್ಲೋಕವನ್ನೇ ಆಗಲಿ ಸೂರಪ್ಪ ಹಾಡಲಾರಂಭಿಸಿದರೆ ಎಲ್ಲರ ಕಿವಿಗಳು ಅಗಲವಾಗಿ ತದೇಕ ನಿಷ್ಠವಾಗುತ್ತಿದ್ದವು ಅವರ ಅಕ್ಷರೋಚ್ಚಾರಣೆ ಅಷ್ಟು ಸ್ಫುಟವಾಗಿರುತ್ತಿತ್ತು ಅವರ ರಾಗ ವಿನ್ಯಾಸ ಪೂರ್ಣ ಭಾವಭಿವ್ಯಂಜಕವಾಗಿರುತ್ತಿತ್ತು ಸಂತರ್ಪಣೆ ಮೊದಲಾದ ಉತ್ಸವಗಳಲ್ಲಿ ಅಹ್ ಸೂರಪ್ಪನವರು ಹಾಜರಿದ್ದರೆ ಸಮಾರಂಭಕ್ಕೆ ಕಡೆ ಏರುತ್ತಿತ್ತು ಬಂದವರಿಗೆ ಎಲೆ ಹಾಕುವರು ಬಡಿಸುವರು ಉಪಚಾರ ಹೇಳುವರು ಮಧ್ಯೆ ಯಾರಾದರೂ ಅವರನ್ನು ಒಂದು ಶ್ಲೋಕ ಕೇಳುವರು ಒಬ್ಬರು ಮೂವರು ಹಾಗೆ ಕೇಳಿದ ಮೇಲೆ ಅವರು ರಾಮಕರ್ಣಾಮೃತದಿಂದಲೋ ಶಿವಾನಂದ ಲಹರಿಯಿಂದಲೋ ಒಂದು ಸೊಗಸಾದ ಶ್ಲೋಕ ಹೇಳುತ್ತಿದ್ದರು ಊಟ ಮಾಡುತ್ತಿದ್ದವರು ನಮಗೆ ಈ ಭಕ್ಷ್ಯ ಭೋಜ್ಯಗಳಿಗಿಂತ ಮಿಗಿಲಾದದ್ದು ಈ ಶ್ಲೋಕ ಎನ್ನುವರು ಸುರಪ್ಪನವರು ಅಹ್ ಭಜನೋಪಯುಕ್ತವಾದ ಸ್ತೋತ್ರಗಳನ್ನು ಹಾಡುಗಳನ್ನು ಸಂಗ್ರಹ ಮಾಡಿ ಅಚ್ಚು ಮಾಡಿಸಿದರು ವಾಜಪೇಯಿಯಾದವರ ಮುದ್ರಣಾಲಯದಲ್ಲಿ ನಾನು ಅದನ್ನು ನೋಡಿದ್ದೇನೆ ಸೂರಪ್ಪನವರ ಹಾಡಿನ ಪ್ರಭಾವದಿಂದ ಇನ್ನೂ ಅನೇಕ ಭಜನ ಮಂದಿರಗಳು ಹುಟ್ಟಿಕೊಂಡವು ಸೂರಪ್ಪನವರು ದಯಾಶೀಲರು ಯಾರು ಕಷ್ಟದಲ್ಲಿದ್ದಾರೆಂದು ತಿಳಿದರು ಯಾರು ಅಸಹಾಯಕರಾಗಿದ್ದಾರೆಂದು ತಿಳಿದರು ಸೂರಪ್ಪನವರು ಆ ಕೂಡಲೇ ಸಿದ್ಧವಾಗಿ ಬರುತ್ತಿದ್ದರು ಅವರಿಗೆ ಯಾವ ಕೆಲಸವೂ ತಮ್ಮ ಜಜೆಗೆ ಕೆಳಗಿನದೆನಿಸುತ್ತಿರಲಿಲ್ಲ ಕಸ ತೆಗೆಯುವುದು ಎಂಜಿಲು ತೆಗೆಯುವುದು ಮೊದಲಾದ ಯಾವ ಕೆಲಸ ಕೆಲಸವನ್ನಾದರೂ ಸಂತೋಷದಿಂದ ಮಾಡುತ್ತಿದ್ದರು ಅವರ ಆಕಾರ ಎತ್ತರ ದೊಡ್ಡ ಮುಖ ಅಗಲವಾದ ಕಣ್ಣುಗಳು ಯಾವಾಗಲೂ ನಗಮುಖ ವಿನಯವು ಅವರ ಹೃದಯಾಳದಿಂದ ಹೊಮ್ಮುತ್ತಿತ್ತು ಯಾರು ಗುರುತು ಹಿಡಿದು ಮಾತನಾಡಿಸಿದರು ತಲೆ ಎರಡು ಕೈಗಳಿಂದಲೂ ಪ್ರತಿ ನಮಸ್ಕಾರ ಮಾಡುತ್ತಿದ್ದರು ನನ್ನ ಪ್ರಿಯ ಮಿತ್ರರಾದ ಸನ್ಮಾನ್ಯರಾದ ಡಾಕ್ಟರ್ ಗುಂಡಣ್ಣನವರಿಗೆ ಸೂರಪ್ಪನವರಲ್ಲಿ ತುಂಬಾ ಸ್ನೇಹ ನೂರಪ್ಪ ಸೂರಪ್ಪನವರನ್ನು ಕಂಡಾಗಲಿಲ್ಲ ಏನಯ್ಯಾ ದುಷ್ಟಬುದ್ಧಿ ಎನ್ನುವರು ಒಂದು ಸಾರಿ ನಾನು ಗುಂಡ್ ಗುಂಡಣ್ಣನವರನ್ನು ವಿಚಾರಿಸಿದೆ ಆ ನಾಮಧೇಯದ ಚರಿತ್ರೆಯನ್ನು ಕುರಿತು ಗುಂಡಣ್ಣ ಹೇಳಿದು ಹೀಗೆ ಈ ಸೂರಪ್ಪ ಚಿಕ್ಕ ವಯಸ್ಸಿನಿಂದ ಸಂಗೀತದ ಕಯಾಲಿ ಮನುಷ್ಯ ಹುಡುಗನಾಗಿದ್ದಾಗ ಈತನನ್ನು ಒಂದು ನಾಟಕದ ಕಂಪನಿಯವರು ಸೇರಿಸಿಕೊಂಡಿದ್ದರು ಅವರು ಚಂದ್ರಹಾಸ ನಾಟಕವನ್ನು ಆಡಿದಾಗ ಅದರಲ್ಲಿ ಸೂರಪ್ಪ ದುಷ್ಟಬುದ್ಧಿಯ ಪಾತ್ರವನ್ನು ಮಾಡಿದ ಬಹು ಚೆನ್ನಾಗಿ ಮಾಡಿದ ಆ ನಾಟಕವನ್ನು ಪದೇ ಪದೇ ಆಡಿದರು ಸಲಸಲವೂ ಸೂರಪ್ಪನದೇ ಪ್ರಶಂಸೆ ಹೀಗೆ ದುಷ್ಟಬುದ್ಧಿಯ ಪಾತ್ರದಿಂದ ಈತ ಪ್ರಸಿದ್ಧ ಪ್ರಸಿದನಾದ ಪ್ರಪಂಚದ ಗತಿ ಚಿತ್ರವಿಚಿತ್ರವಾದದ್ದು ಯಾವ ವಿಷಯದಲ್ಲಿಯೂ ದುಷ್ಟನಲ್ಲಾದ ಸೂರಪ್ಪನ ಹಣೆಗೆ ದುಷ್ಟಬುದ್ಧಿಯ ಪಟ್ಟ ಕಟ್ಟಿತು ಸೂರಪ್ಪನವರು ದುಷ್ಟತನವಿಲ್ಲದ್ದು ಮಾತ್ರವಲ್ಲ ಸೌಜನ್ಯ ತುಂಬಿದ್ದವರು ಅವರ ಮುಖ್ಯ ನೀತಿ ಗುಣವೆಂದರೆ ದಯೆ ಕನಿಕರ ಅವರ ಕಣ್ಣುಗಳಲ್ಲಿ ಯಾವಾಗಲೂ ಕಣಿಕರ ಕಾಣುತ್ತಿತ್ತು ದೊಡ್ಡ ಗುಣವಿರುವುದು ಉನ್ನತ ಪೀಠಸ್ಥರಲ್ಲಿ ಮಾತ್ರವಲ್ಲ ಪ್ರಸಿದ್ಧರಾದವರಲ್ಲಿ ಮಾತ್ರವಲ್ಲ ಅತಿ ಸಾಮಾನ್ಯರಾದವರಲ್ಲಿಯೂ ಬಡವರಲ್ಲಿಯೂ ದುರ್ಬಲರಾದವರಲ್ಲಿಯೂ ದೊಡ್ಡತನಕ್ಕೆ ಸ್ಥಾನ ಉಂಟು ನಮ್ಮ ಸೂರಪ್ಪನವರ ಜೀವನ ಅದಕ್ಕೆ ನಿದರ್ಶನ ಸೂರಪ್ಪನವರು ಕಡೆಯವರೆಗೂ ಬಾಡಿಗೆ ಮನೆಯಲ್ಲಿಯೇ ಇದ್ದರು ಅವರಿಗೆ ಮಕ್ಕಳಿಲ್ಲವೆಂದು ತೋರುತ್ತದೆ ಅವರು ಬಡತನವನ್ನರಿತವರು ಆದ ಆದ್ದರಿಂದ ಬಡವರಿಗೆ ಸ್ನೇಹಿತರಾಗಿದ್ದರು ವಾಮ ವಾಮನ ಜಯಂತಿ ವೆಂಕೋಬರಾಯರು ಸಾವಿರದ ಹತ್ತರಲ್ಲಿ ಬೆಂಗಳೂರಿನಲ್ಲಿ ರಸಿಕ ಗೋಷ್ಟಿಯಲ್ಲಿ ಗಣ್ಯರಾಗಿದ್ದವರು ವಾಮನ ಜಯಂತಿ ವೆಂಕೋಬರಾಯರು ಅವರ ಕೆಲಸವಿದ್ದದ್ದು ಸೆಕ್ರೆಟೇರಿಯೇಟಿನಲ್ಲಿಯೋ ಅಥವಾ ಸರ್ಕಾರದ ಯಾವುದೋ ಇಲಾಖೆಯಲ್ಲಿಯೋ ಸಾಮಾನ್ಯ ಗುಮಸ್ತರಾಗಿ ಆಕಾರದಲ್ಲಿ ಎತ್ತರವಿರಲಿಲ್ಲ ತೆಳುವು ಕಂದು ಬಣ್ಣ ತೆಳುವಾದ ಮುಖ ಅದರಲ್ಲಿ ಹೊಳಹೊಳಪಿನ ಕಣ್ಣು ಹುರುಸಾಗಿ ಬೆಳೆದು ಚುಟಿಯ ಮೇಲಕ್ಕೆ ಬಾಗಿದ ಮೀಸೆ ಮುಖದ ಮೇಲೆ ಸರ್ವದಾ ನಗು ಔತರೆಯ ರೀತಿಯಲ್ಲಿ ಕೋರೆ ರುಮಾಲ ಸುತ್ತಿರುತ್ತಿದ್ದರು ದೇಶಸ್ಥ ಬ್ರಾಹ್ಮಣರೆಂದು ತೋರುತ್ತದೆ ಮೈ ಹಗುರವಾಗಿದ್ದರಿಂದ ಹಾರುವುದು ಸುಲಭವಾಗಿತ್ತು ಸಂಗೀತ ಕಚೇರಿಯಲ್ಲಿ ಗಾಯಕನು ವೆಂಕೋಬರಾಯರು ಬಂದಿದ್ದಾರೋ ಎಂದು ಮೆಲ್ಲೆಗೆ ವಿಚಾರಿಸುವುದು ಪದ್ದತಿ ತಾತ್ಪರ್ಯವೇನೆಂದರೆ ಒಂದು ಕಡೆ ಸಂತೋಷ ಒಂದು ಕಡೆ ಭಯ ತಮ್ಮ ಮೆಹನತ್ತನ್ನು ಆಧರಿಸಲು ತಕ್ಕ ವಿದ್ವತ್ ಯೋಗ ಯೋಗ್ಯತೆಯುಳ್ಳ ರಸಿಕರು ಇದ್ದಾರಲ್ಲ ಎಂಬ ಸಂತೋಷ ತಾಳ ತಪ್ಪಿದರೆ ಬಲಿ ಹಾಕುತ್ತಾರಲ್ಲ ಎಂಬ ಭಯ ವೆಂಕೋಬರಾಯರನ್ನು ಕಂಡೊಡನೆಯೇ ಗಾಯಕನು ಅವರನ್ನು ಕರೆದು ತನ್ನೆದುರಿಗೆ ಕುರುಸಿಕೊ ಕುರುಳಿಸಿಕೊಳ್ಳುವನು ಸಾಮಾನ್ಯವಾದ ಆಲಾಪನೆ ರಾಗವಿನ್ಯಾಸ ನಡೆಯುತ್ತಿದ್ದ ಕಾಲದಲ್ಲಿ ರಾಯರು ಕುತೂಹಲದಿಂದ ಕೇಳುವರು ಬಲ ಎನ್ನುವರು ತಲೆದುಗುವರು. ಗಾಯಕನು ಸ್ವರ ಸಂಯೋಜನೆ ಉಪಕ್ರಮಿಸಿದಾಗ ರಾಯರಿಗೆ ಕಾವೇರುವುದು ಮೊದಲು ಒಂದು ಕೈಬೆರಳುಗಳಿಂದ ತಾಳಗತಿ ತೋರಿಸುವರು ಬರಬರುತ್ತಾ ಎರಡೂ ಕೈಗಳು ಸೇರುವುದು ಅಹ್ ತಾಳದಲ್ಲಿ ಪಲ್ಲವಿ ಪ್ರಾರಂಭವಾದ ಮೇಲೆ ಕಿರುಬೆರಳಿಗೆ ಕಿರು ಬೆರಳು ನಡುಬೆರಳಿಗೆ ನಡುಬೆರಳು ತರ್ಜನಿಗೆ ಈ ರೀತಿಯಾಗಿ ಸೇರಿಕೊಂಡು ಥಾ ಥಾ ಎಂದು ಹೊರಡುವುದು ಆವೇಶ ಬೆಳೆದಂತೆಲ್ಲ ರಾಯರ ಮೈಯೊಟ್ಟು ಆ ಹಾರುವುದು ಅವರ ಬಾಯಿಲಿ ತಾ ತಕಿಟ ಆ ಜೋಂ ತಕ ಜೋಂಕ ಜೋಮ್ ತಕಿಟ ತಕಿಟ ಜೋಮ್ ಈ ರೀತಿಯಲ್ಲಿ ಶೋಲ್ಲ ಕಟ್ಟುಗಳು ಹೊರಡುವು ರಾಯರ ಆ ಪಕ್ಕ ಈ ಪಕ್ಕ ಸ್ಥಳ ಬಿಡುವರು ಒಂದು ಅರ್ಧ ವೃತ್ತಾಕಾರದಲ್ಲಿ ರಾಯರ ದೇಹ ಚಲಿಸತೊಡಗುವುದು ಇಲ್ಲಿಂದಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸಂಚರಿಸತೊಡಗುವರು ರಾಯರು ಎಲ್ಲವನ್ನೂ ಮರೆತು ತಮ್ಮನ್ನು ಮರೆತು ಗಾಯಕನಿಗೂ ಮೃದುಗನ್ ಮೃದುಂಗ ವಿದ್ವಾಂಸನಿಗೂ ತಾಳದ ತೀವ್ರಗತಿ ಚಿತ್ರಗತಿ ಅತಿ ತೋರಿಸುವರು ಮೃದಂಗದಾತನು ಬೆರಗಾಗಿ ವೆಪ್ಪನಾಗುವನು ಸಭಿಕರು ಚಕಿತರಾಗುವರು ತಾಳ ವೇಷ ಇಲ್ಲದಿದ್ದಾಗ ವೆಂಕೋಬರಾಯರು ಹಸುಮಗು ವಿನಯಶೀಲರು ಪ್ರೀತಿಯಿಂದ ಮಾತನಾಡುವರು ಸ್ನೇಹವೆಂದರೆ ಇದು ಎನಿಸುವಂತೆ ನಡೆಯುವರು ತಾವು ಭಗವಂತನಿಗೆ ಒಂದು ಸಂಗೀತ ಸೇವೆ ನಡೆಸಬೇಕೆಂದು ಅವರಿಗೆ ಆಸೆ ರಾಮ ಕೃಷ್ಣ ಜಯಂತಿಗಳನ್ನು ನಡೆಸಲು ಸಾವಿರಾರು ಮಂದಿ ಇದ್ದಾರೆ ನೃಸಿಂಹ ಜಯಂತಿ ನಡೆಸುವವರು ಇದ್ದಾರೆ ಅಂತ ಕಾಲದಲ್ಲಿ ಒಳ್ಳೊಳ್ಳೆಯ ಸಂಗೀತಗಾರರು ಬೇರೆ ಕಡೆ ಹಾಡಲು ಒಪ್ಪಂದ ಮಾಡಿಕೊಂಡಿರುತ್ತಾರೆ ವಾಮನ ಜಯಂತಿ ಬಹುಜನ ಆಚರಿಸುವ ಉತ್ಸವವಲ್ಲ ಆಗ ಸಂಗೀತಗಾರರು ಬಿಡುವಾಗಿರುತ್ತಾರೆ ಬಡವರಾದ ತಮಗೆ ಅದೇ ಸರಿಯಾದ ಕಾಲವೆಂದು ವೆಂಕೊಬ್ಬರಾಯರು ವಾಮನ ಜಯಂತಿಯನ್ನು ಹಿಡಿದರು. ವಾಮನ ಜಯಂತಿ ವರ್ಷವರ್ಷವೂ ಭಾದ್ರಪದ ಮಾಸದಲ್ಲಿ ಬರುತ್ತದೆ ಆ ಕಾಲದ ಪ್ರಸಿದ್ಧ ವಿದ್ವಾಂಸರು ವೆಂಕೊಬ್ಬರಾಯರಿಗೆ ಸ್ನೇಹಿತರಾಗಿದ್ದರಿಂದ ಅವರು ಅಲ್ಲಿ ಸಂತೋಷದಿಂದ ಹಾಡುತ್ತಿದ್ದರು ಒಂದು ವರ್ಷ ವಾಮನ ಜಯಂತಿಯಲ್ಲಿ ವಾಸುದೇವಾಚಾರ್ಯರ ಸಂಗೀತ ಆ ಅವರು ಒಂದು ಶ್ಲೋಕವನ್ನು ಹಾಡಿದರು ಅಜಿನ ದಂಡ ಕಮಂಡಲು ರುಚಿರ ಪಾವನ ವಾಮನ ಮೂರ್ತೆಯೇ ಮಿತ ತ್ರಿತಯಾಯ ಚಿತಾರೆಯೇ ನಿಗಮ ವಾಕ್ ವಾಕ್ರಟವೆಟವೆ ನಮಃ ಆಚಾರ್ಯರು ಸಾವೇರಿ ಲಾಗದಲ್ಲಿ ವಿಳಂಬ ಕಾಲದಲ್ಲಿ ಪ್ರಾರಂಭ ಮಾಡಿದರೆಂದು ನನ್ನ ಜ್ಞಾಪಕ ಅಜಿನ ದುಡಾ ವೆಂಕೋಬರಾಯರು ಇದಕ್ಕೆ ಅಕ್ಷರ ತಾಳ ಪ್ರಾರಂಭಿಸಿದರು ಆಚಾರ್ಯರಿಗೆ ರೋಮಾಂಚನವಾಯಿತು ಆ ಸಭೆಯಲ್ಲಿ ದಕ್ಷಿಣ ಮೂರ್ತಿ ಶಾಸ್ತ್ರಿಗಳು ಅನಂತ ಶಾಸ್ತ್ರಿಗಳು ಮೊದಲಾದ ದಿಕ್ ದಿಗ್ ದಂತಿಗಳು ವೆಂಕೋಬರಾಯರಿಗೆ ಬರುತ್ತಿದ್ದ ಸಂಬಳ ಘೋಷ ಐವತ್ತು ರೂಪಾಯಿ ರೂಪಾಯಿಗಳಷ್ಟಿರಬಹುದು ಅವರ ಅನ ಅಂತರಂಗದಲ್ಲಿದ್ದ ಉಲ್ಲಾಸ ಕೋಟೆ ಕೋಟೆ ಕೋಟಿ ಕೋಟಿ ರೂಪಾಯಿ ಬಾಳತಕ್ಕದ್ದು ಅದೇ ಬಡವರ ಭಾಗ್ಯ